ಐವತ್ ಮೂರನೆಯ ತರಂಗ ವಿಶ್ವಾಮಿತ್ರ ಆಶ್ರಮೋಪಾಂತದಲ್ಲಿ ಒಂದು ವಿಮಾನವು ಮಿಂಚಿನ ಮಂಟಪದಂತೆ ಬಂದು ಇಳಿಯಿತು ಅದರಿಂದ ಇಬ್ಬರು ದಿವ್ಯಾಂಗನೀಯರು ಇಳಿದು ಬಂದರು ಇಬ್ಬರಿಗೂ ದಿಗಲು ಏನು ಗಾಬರಿ ವ್ಯಾಧನ ಭೀತಿಯಿಂದ ಹೆದರಿರುವ ಹರಣಿಯರ ಹಾಗೆ ಕಣ್ಣು ಅಗಲಿಸಿಕೊಂಡು ಸುತ್ತಲೂ ನೋಡುತ್ತಾ ಮುಂದಿನ ಹೆಜ್ಜೆಯಲ್ಲಿ ಏನನ್ನು ಏನು ಆಪತ್ತು ವಿಪತ್ತು ಕಾದಿದೆಯೋ ಎಂದು ಬೆದರುತ್ತ ನಡೆಯುತ್ತಿದ್ದಾರೆ ನೋಡಿದರೆ ಅಭಿಸಾರಿಕೆಯರ ವೇಷ ಅಭಿಸಾರಿಕೆಯರಿಗಾಗಿ ಅಭಿಸಾರಿಕೆಯಾಗಿ ಪ್ರಿಯನ್ನು ಹುಡುಕಿಕೊಂಡು ಹೊರಟವರಿಗೆ ಅದು ದಿವ್ಯಾಂಗನೇಯರಿಗೆ ಇಷ್ಟು ದಿಗಲೇಕೆ ರಂಭೆ ನೀನಿಷ್ಟು ಅಂಜಿರುವುದನ್ನು ನೋಡಿದರೆ ಏನೋ ಅನರ್ಥವಾಗುವುದು ಎಂದೇ ಹೇಳಬೇಕು ಆ ರಾಜರ್ಷಿಯು ನಮ್ಮ ಮೇನಕೆಯ ಮೇಲೆ ಅಷ್ಟು ಅಭಿಮಾನವಿಟ್ಟುಕೊಂಡಿದ್ದವನು ನಾವು ಮೆನಿಕೆಯ ಪ್ರತಿಪ್ರಿಯ ಸಖಿಯರು ಎಂದರೆ ಆತನ ಅಭಿಮಾನವು ನಮಗೂ ಅಷ್ಟು ಲಭಿಸುವುದು ಅಥವಾ ಆತನ ತಪಸ್ವಿ ಎಂದರೆ ನನ್ನ ಜೊತೆಯಲ್ಲಿ ಅಷ್ಟೆಷ್ಟು ತಪಸ್ಸು ಮಾಡಿ ಎಂದನು ನಮ್ಮ ಮನೋಭಿಲಾಷೆಯನ್ನು ಪೂರೈಸಿಕೊಳ್ಳುವುದಕ್ಕೆ ನಾವು ಆ ಆಟವನ್ನು ಆಡಿದರಾಯಿತು ನನ್ನ ಸ್ಥಿತಿಯು ಹೆಣ್ಣಾಗಿದ್ದರೂ ನನಗೆ ವೇದ್ಯವಾಗಿಲ್ಲ ಈ ತಪಸ್ವಿಗಳು ಧರ್ಮ ಸಂಭೂ ಸಂಮೂಢರು ನಾವು ಕಾಮಕ್ಕಾಗಿ ಏನು ಬೇಕಾದರೂ ಬಲಿಕೊಡುವಂತೆ ಇವರು ಧರ್ಮವೊಂದರೆ ಏನು ಬೇಕಾದರೂ ಮಾಡಿಬಿಡುವರು ತಪಸ್ಸಿನಿಂದ ದಗ್ಧವಾಗಿ ಹೋದ ಆ ಹಾಳು ಹೃದಯದಲ್ಲಿ ಇನ್ನಾವ ಲಲಿತ ಭಾವನೆಗಳಿಗೂ ಅವಕಾಶವೇ ಇರುವುದಿಲ್ಲ ಆದ್ದರಿಂದ ಬೆಟ್ಟದಿಂದ ಉತ್ಸಾಹಪಟ್ಟು ಕೆಳಕಿಳಿದ ನದಿಯ ಮರಳುಗಾಡು ಕಂಡು ಅಯ್ಯೋ ಮರಳಿದಲ್ಲಿ ಹಿಂಗಿ ಹೋಗಬೇಕಲ್ಲ ಎಂದು ಯತ್ನವಿಲ್ಲದೆ ಅಗಿತ ಅಗಿತಕವಾಗಿ ಮುಂದೆ ಹೋಗುವಂತೆ ಬರುತ್ತಿದ್ದೇನೆ ಏನವೇ ಹೇಳುವೆಯೋ ನೀನು ದೇವತೆ ಅಲ್ಲವೇನೋ ಏನಾಗುವುದು ನೋಡು ಅದಕ್ಕೆ ತಕ್ಕಂತೆ ನಡೆದುಕೋ ಹುಚ್ಚಿ ದೇವತೆಗಳಾದ್ರೇನು ವಿಧಿಯು ನಮ್ಮನ್ನು ಕಾಡುವುದಿಲ್ಲವೆಂದು ಕೊಂಡಿದ್ದೀಯಾ ಅಲ್ಲದೆ ನನ್ನ ಸ್ವಭಾವ ನನಗೆ ಗೊತ್ತಿದೆ ಹೆಣ್ಣು ತಾನು ಸೋತರೆ ಗೆಲುವನ್ನು ಪಡೆಯುವುದು ಮೊದಲು ಸೋಲು ಆಮೇಲೆ ಗೆಲುವು ನನ್ನ ಹಾಳು ಸ್ವಭಾವದಲ್ಲಿ ಅದಿಲ್ಲ ನಾನು ಗಂಡಸಿನ ಮನಸ್ಸಿಗೆ ಜೋಡಿಸಿರುವ ಹೆಣ್ಣಿನ ದೇಹ ಗೆಲ್ಲಬೇಕು ಗೆಲ್ಲಬೇಕು ಎಂದು ಸೋಲುತ್ತೇನೆ ಆದ್ದರಿಂದಲೇ ನನಗೆ ಕಾಮತೃತ್ತಿ ಇಲ್ಲದಿದ್ದರೆ ನನ್ನನ್ನು ಇಷ್ಟ ದೈವವಂತೆ ಆರಾಧಿಸಿರುವ ಯಕ್ಷೇಶ್ವರ ಕುಮಾರನಿಗಿಂತ ನನಗೆ ಇನ್ಯಾರು ಬೇಕು ಈ ಪುಣ್ಯಾತ್ಮನಿಗೆ ನಾನು ಬೇಕೋ ಬೇಡವೋ ಅಂತೂ ಸಮುದ್ರಕ್ಕೆ ಬೀಳುವ ನದಿಯಂತೆ ನಾನು ಮುನ್ನುಗುತ್ತಿದ್ದೇನೆ ಇದೀಗ ಚೆನ್ನಾಯಿತು ರಂಭೆ ನಿನ್ನ ರೂಪವನ್ನು ಎಂತಹ ಅದ್ವಿತೀಯವಾದುದು ನೀನು ಕಾಣೆ ನಿನ್ನ ರೂಪವು ಎಂತಹ ಅದ್ವಿತೀಯವಾದುದು ನೀನು ಕಾಣೆ ಈ ಗಿಡ ಮರ ಬಳ್ಳಿ ಮೊದಲುಗೊಂಡು ಈ ವನಸ್ಥಳಿಯೆಲ್ಲವೂ ಚೇತನವಾಗಿರುವಂತೆ ಕಾಣುತ್ತಿರುವುದಕ್ಕೆ ಕಾಣುತ್ತಿರುವುದೇಕೆ ನಿನ್ನ ರೂಪವನ್ನು ಕಂಡು ಉದ್ರಿಕ್ತವಾಗಿ ನಡುಗುತ್ತಿವೆ ಈ ನದಿಯನ್ನು ಗೊತ್ತೇ ಈ ವನಸ್ಥಳಿಯು ಇಂತಾ ರೂಪರಾಶಿಯನ್ನು ಪಡೆದು ಅನುಭವಿಸುವ ಭಾಗ್ಯವನ್ನು ಪಡೆದು ಬರಲಿಲ್ಲವಲ್ಲ ಎಂದು ನೀರಸವಾಗಿ ನೀರವವಾಗಿ ರೋಧಿಸಿ ಬಿಟ್ಟ ಕಣ್ಣೀರು ಹುಚ್ಚಿ ಭಗವಾನ್ ವಸಿಷ್ಠರಿಗಿಂತ ಇನ್ನಿಲ್ಲ ಅವರೂ ಕೂಡ ನಿನ್ನನ್ನು ಕಂಡು ಬಂದು ಗಳಿಗೆ ಆದರೂ ಮನವೈಕಲ್ಯವನ್ನು ಹೊಂದುವರು ಅಂತಹದ್ದರಲ್ಲಿ ನೀನು ಹೋದಲ್ಲಿ ನಿನಗೆ ವಿಜಯವಲ್ಲದೆ ಮತ್ತೇನು ಇಲ್ಲ ಮತ್ತೇನೂ ಇಲ್ಲ ಗೆಲ್ಲುವುದಕ್ಕೆ ಹುಟ್ಟಿದೆಯೇ ಗೆಲ್ಲುತ್ತೀಯೇ ನೀನು ಹಾಗೆ ನೀನೇನು ನೀನು ನಮ್ಮ ಹಾಗೆ ನೀನೇನು ಹೆಣ್ಣು ಹೆಂಗ ಸಲ್ಲವಲ್ಲ ಅದೇ ನನಗೆ ಬಂದಿರುವ ಶಾಪ ಅದೇ ಗುತ್ತಾಚಿ ನನಗೆ ಬಂದಿರುವ ಶಾಪ ಅದೇ ಮೇನಿಗೆಯು ಈತನನ್ನು ಆರಾಧಿಸುವುದನ್ನು ಆವತ್ತು ನೋಡ ನೋಡಿದವಲ್ಲ ಹಾಗೇ ನಾವು ಯಾರನ್ನಾದರೂ ಯಾರನ್ನಾದರೂ ಆರಾಧಿಸಬೇಕು ಎಂಬುದು ಆಸೆ ಆದರೆ ಏನು ಮಾಡಲಿ ಬಂದವರು ನನಗೆ ನನ್ನನ್ನು ಆರಾಧಿಸಲಿ ಎಲ್ಲಿ ಎನ್ನಿಸಿ ಗಂಡೆಂದರೆ ಕಸಕ್ಕಿಂತ ಮಾಡುವುದು ನನಗೆ ಅಭ್ಯಾಸವಾಗಿ ಹೋಗಿದೆ ನಾನೀಗ ಮಡ ಮಾಡುತ್ತಿರುವುದು ಅನುಚಿತ ಆದ್ದರಿಂದ ನನಗೆ ಮಹತ್ತರವಾದ ಹಾನು ಆದರೆ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹಾದಿ ಗೊತ್ತಿದ್ದರೂ ನನಗೆ ಸಾಧ್ಯವಿಲ್ಲ ಕಾಮವನ್ನು ಅಹಂಕಾರಕ್ಕೆ ಬಲಿಗೊಟ್ಟಿರುವವಳು ನಾನು ಹ್ಞೂ ಅದಾದದ್ದಾಗಲಿ ಮಾಡುವುದೇನು ನೀನು ಅಂಜತಿರುವುದನ್ನು ನೋಡಿದರೆ ರಂಭೆ ನಿನ್ನ ಅಂಜಿಕೆಗೆ ಇನ್ನು ಬೇರೆ ಕಾರಣವಿರುವಂತೆ ತೋರುತ್ತದೆ ನೀನು ಹೊರಟಾಗ ಹಿಂದೆ ಇಂದಿನ ಅಪಣೆಯನ್ನು ತೆಗೆದುಕೊಂಡೆಯಾ ಇಲ್ಲ ಅಂದ ಇಂದನ್ನು ಬರಲಿಲ್ಲವೆಂದು ಬರುವನೆಂದು ಹೇಳಿಕರಿಸಿದ್ದನು ಅಲ್ಲಿಯೇ ಹೂ ನೆನೆಸುವುದು ಎಂದಿದ್ದೆ ಆತನು ಬರಲಿಲ್ಲ ನಾನು ಹೇಳದೆ ಹೊರಟು ಬರುತ್ತೆ ಹೊರಟು ಬಿಟ್ಟೆ ನೀನು ಅಪ್ಪಣೆ ಪಡೆದು ಬಂದಿರುವ ಯಾ ಹ್ಞೂ ಎಂದಿನಂತೆ ಹೋಗಿ ಅಪ್ಪಣೆ ಪಡೆದು ಬಂದೆ ನೀನು ಹಾಗೆ ಮಾಡಿದ್ದರೆ ಚೆನ್ನಾಗಿತ್ತು ಹೇಳಿದನೆಲ್ಲ ಮನಸ್ಸು ಅನರ್ಥವಾಗಿ ನಿರೀಕ್ಷಿಸುತ್ತಿದೆ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೂ ಬೇಡವಾಗಿ ಆದುದಾಗಲಿ ಎಂಬ ಮಂಡುತನವೂ ಬಂದಿದೆ ಆಯ್ತು ಅದಿರಲಿ ನೀನು ಅಪ್ಪನೇ ಕೇಳಿದಾಗ ಇಂದನ್ನು ಹೇಳಿದ್ದೇನು